ಅದೇ ಹದಿನೈದನೇ ಕಕ್ಷೆಯಲ್ಲಿ ಬರುವ ಅಗ್ನಿದೇವರ ಸ್ತೋತ್ರ ಬಿಸರೂಹ ಅಂಬಕನಾಗ್ನಿಯಲ್ಲಿ ಸುಮನ ಸುಖನು ತಾನೆನಿಸಿ ನಾನಾ ರಸಗಳುಳ್ಳ ಹವಿಸ್ತುಗಳು ಅವರವರಿಗೊಯ್ದೀವ ವಸುಕುಲ ಅಧೀಪ ಯಜ್ಞಪುರುಷನ ಅಸಮಬಲ ರೂಪಂಗಳಿಗೆ ವಂದಿಸುವೆ ಜ್ಞಾನ ಯಶಸ್ಸು ವಿದ್ಯೆ ಸುಬುದ್ಧಿ ಕೊಡಲೆಮಗೆ ಬಿಸರೂಹ ಅಂದರೆ ಕಮಲದಂಥ ಅಂಬಕ ಕಣ್ಣಿನವನಾಗಿರ್ತಕ್ಕಂಥ ಭಗವಂತನ ಇಚ್ಛೆಯಂತೆ ಸುಮನಸರಿಗೆ ಅಂದರೆ ದೇವತೆಗಳಿಗೆ ಮುಖ ಅಂದರೆ ಯಜ್ಞ ಆವಿರ್ಭಾಗ ಪ್ರಾಪ್ತಿಗೆ ದ್ವಾರ ಅಂದರೆ ಮುಖ್ಯ ಕಾರಣ ಅಂತ ಅನಿಸ್ಕೊಂಡು ತಾನೆನಿಸಿ ನಾನಾ ರಸಗಳುಳ್ಳ ಹವಿಸ್ಸುಗಳನ್ನು ಅವರವರಿಗೆ ಒಯ್ದುಕೊಡುವನು ಅಗ್ನಿ ಅಷ್ಟವಸುಗಳ ಸಮೂಹಕ್ಕೆ ಅಧಿಪತಿಯ ಒಡೆಯನು ಆಗಿದ್ದಾನೆ ಯಜ್ಞಪುರುಷನಾದ ಈ ಅಗ್ನಿಯ ಅನುಪಮವಾಗಿರ್ತಕ್ಕಂಥ ಬಲ ರೂಪಗಳಿಗೆ ನಾನು ವಂದಿಸ್ತೀನಿ ಯಜ್ಞಪುರುಷನ ಅಸಮಬಲ ರೂಪಗಳಿಗೆ ವಂದಿಸುವೆ ಜ್ಞಾನ ಯಶಸ್ಸು ವಿದ್ಯೆ ಸುಬುದ್ಧಿ ಕೊಡಲೆಮಗೆ ಈ ನಾಲ್ಕನ್ನು ಕೂಡ ಅಗ್ನಿದೇವ ಪ್ರದಾನ ಮಾಡಲಿ ಅಂತ ಪ್ರಾರ್ಥನೆ ಅಷ್ಟವಸುಗಳು ದ್ರೋಣ ಪ್ರಾಣ ಧ್ರುವ ಅರ್ಕ ಅಗ್ನಿ ದೋಷ ವಸು ವಿಭಾವಸು ಅಂತ ಅಷ್ಟವಸುಗಳು ಈ ಅಷ್ಟವಸುಗಳಲ್ಲಿ ಅಗ್ನಿ ಪ್ರಧಾನ ಅಗ್ನಿ ಹದಿನೈದನೇ ಕಕ್ಷೆಯಲ್ಲಿ ಬರ್ತಾರೆ ಉಳಿದವರೆಲ್ಲ ಪರಸ್ಪರ ಸಮಾನರು ಅಗ್ನಿ ಮುಖ ದೇವಾಹ ಅಂತ ಶ್ರುತಿ ವಾಕ್ಯ ಹೇಳುವಂತೆ ಎಲ್ಲ ದೇವತೆಗಳಿಗೂ ಅಗ್ನಿಯು ಮುಖದಂತೆ ಅವರ ಪರವಾಗಿ ತಾನೇ ಸಕ್ಷತ್ತಾಗಿ ಆಹುತಿಯನ್ನು ಸ್ವೀಕಾರ ಮಾಡ್ತಾನೆ ಅಗ್ನಿಯ ಮುಖದಲ್ಲಿ ಹೋಮಿಸಿರುವಂತ ಆಹುತಿಯನ್ನು ಅಗ್ನಿ ಅಂದರೆ ಅಗ್ನಿ ಅಂತರ್ಗತ ಪರಶುರಾಮ ರೂಪಿ ಪರಂ ತಾನು ಸ್ವೀಕಾರ ಮಾಡಿ ಎಲ್ಲ ರಸಗಳನ್ನು ಕೂಡ ಭೋಗ ಮಾಡ್ತಾನೆ ತನ್ನ ಸ್ವಾಖ್ಯರಸವನ್ನು ಬಿಟ್ಟು ಬೇರೆ ದೇವತೆಗಳಿಗೆ ಯೋಗ್ಯವಾಗಿರ್ತಕ್ಕಂಥ ರಸಗಳನ್ನು ಪರಶುರಾಮ ಆಯಾ ದೇವತೆಗಳಿಗೆ ಪ್ರಸಾದ ರೂಪವಾಗಿ ಕೊಡ್ತಾನೆ ಬೇರು ನೀರುಂಡು ಶಾಖೆ ಉಪಶಾಖೆಗಳಿಗೆ ಅವುಗಳಿಗೆ ಯೋಗ್ಯವಾದ ನೀರನ್ನ ಅಥವಾ ಅಂಶವನ್ನ ಕೊಡುವಂತೆ ಪಾದಪಗಳಡಿ ಗೆರೆಯ ಸಲೀಲವು ತೋದು ಕೊಂಬೆಗೊಳುಬ್ಬಿ ಪುಷ್ಪಸ್ವಾದು ಫಲ ಬೀ ಬಂದದಲ್ಲಿ ಸರ್ವೇಶ್ವರನು ಜನರಾರಾಧನೆಯ ಸ್ವೀಕರಿಸಿ ಬ್ರಹ್ಮಭವಾದಿಗಳ ನಾಮದಲ್ಲಿ ಫಲವಿತ್ತಾದರಿಸುವನು ತನ್ನ ಮಹಿಮೆಯ ತೋರಗೊಡ ಜಗಕ್ಕೆ ಅಂತ ತಿಳಿಸ್ದಂಗೆ ಈ ಪದ್ಯದಲ್ಲಿ ಅಗ್ನಿ ನಾಮಕ ಪರಶುರಾಮನ ಪ್ರತಿಮೆಯಾಗಿರುವಂಥ ಅಗ್ನಿಯನ್ನು ಸರ್ವ ದೇವ ಸರ್ವದೇವಮುಖನಾದ ಹರಿಗೆ ಪ್ರತಿಮೆಯಾಗಿರುವನು ಅನ್ನೋ ಅಭಿಪ್ರಾಯದಿಂದ ನಾನಾ ರಸಗಳುಳ್ಳ ಹವಿಸ್ಸುಗಳನ್ನು ಒಯ್ದುಕೊಡುವವನು ಅಂದರೆ ಆಯಾ ದೇವತೆಗಳಿಗೆ ಯೋಗ್ಯವಾಗಿರ್ತಕ್ಕಂಥ ಷಡ್ರಸಗಳಿಗಿಂತಲೂ ಬೇರೆಯಾದ ಅನಂತ ರಸಗಳು ಹವಿಸ್ಸನಲ್ಲಿ ಆ ರಸಗಳನ್ನು ಕೂಡ ಭಗವಂತ ಉಂಡು ಆಯಾ ದೇವತೆಗಳಿಗೆ ಅವರ ಯೋಗ್ಯ ರಸವನ್ನು ಉಣಿಸ್ತಾನೆ ಜ್ಞಾನ ಯಶಸ್ಸು ವಿದ್ಯೆ ಸುಬುದ್ಧಿಗಳನ್ನು ಕೊಡಲಿ ಅಂತಂದರೆ ಶ್ರದ್ಧಾ ಮೇಧಂ ಯಶಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಫಲಂ ಆಯುಷ್ಯಂ ತೇಜ ಆರೋಗ್ಯಂ ದೇಹಿ ಮೇ ಹವ್ಯವಾಹನ ಅಂತ ಅಗ್ನಿಯನ್ನು ಪ್ರಾರ್ಥನೆ ಮಾಡುವಲ್ಲಿ ಹೇಳುವಂತಹ ಶ್ರದ್ಧಾ ಮೇಧಾದಿ ಧನವನ್ನು ಕೊಡಲಿ ಅಂತ ಅರ್ಥ ಧನಮಿಚ್ಛೆ ತುತಾಶನಾಥ್ ಅಗ್ನಿ ನ ರೈಮ್ ಈ ರೀತಿಯಾಗಿ ಶ್ರುತಿ ಸ್ಮೃತಿಗಳು ಅಗ್ನಿ ಧನ ಸಂಪತ್ತನ್ನು ನೀಡ್ತಾನೆ ಅಂತ ತಿಳಿಸ್ತಾ ಇದೆ ಯಜ್ಞದಲ್ಲಿ ಅಗ್ನಿಗೆ ವಿಶೇಷವಾದ ಪ್ರಾಧಾನ್ಯತೆ ಅದರಲ್ಲಿ ನೀಡುವಂಥ ಹವಿಸ್ಸನ್ನು ಆಯಾ ದೇವತೆಗಳಿಗೆ ತಲುಪಿಸುವಂತಹ ಜವಾಬ್ದಾರಿಯನ್ನು ಭಗವಂತ ಅಗ್ನಿಗೆ ಕೊಟ್ಟಿಯಾನೆ ಅದಕ್ಕೆಂತಲೇ ಸುಮನ ಸಮ್ಮುಖ ಅಮರಾಸ್ಯ ಹುತವಹ ಹೀಗೆ ಬೇರೆ ಬೇರೆ ಹೆಸರಿನಿಂದ ಅಗ್ನಿಯನ್ನು ಕರೀತಾರೆ ಅಷ್ಟವಸುಗಳಲ್ಲಿ ಶ್ರೇಷ್ಠನಾದವನು ಅಗ್ನಿ ಅದಕ್ಕೆ ವಸುಕುಲ ಅನ್ನೋದರಿಂದ ಆ ಶಬ್ದದಿಂದ ಸೂಚನೆಯನ್ನು ಮಾಡ್ತಾರೆ ರಾಮಾಯಣದಲ್ಲಿ ನೀಲ ಅನ್ನ ಕಪಿಯಾಗಿ ಕಪಿ ಸೇನಾಧಿಪತಿಯಾದರೆ ಮಹಾಭಾರತದಲ್ಲಿ ದುಷ್ಟಜುಮ್ನಾಗಿ ಪಾಂಡವ ಸೇನಾಧಿಪತಿಯಾಗಿದ್ದು ಅಗ್ನಿಯ ಹಿರಿಮೆ ದೇವಮುಖ ಎನಿಸಿರುವಂಥ ಅಗ್ನಿ ಹೀಗೆ ಎರಡು ರೂಪಗಳಲ್ಲೂ ದೇವಪಕ್ಷಗಳ ಸೇನಾನಿಯಾಗಿದ್ದು ಅವನ ಮಹಿಮೆ ಬಿಸರುಹ ಅಂಬಕ ಅಂದರೆ ಬಿಸರುಹ ಕಮಲ ಅಂಬಕ ಅಂದರೆ ಕಣ್ಣು ಪುಂಡರಿಕಾಕ್ಷಾತ್ ಇನ್ನು ಅಗ್ನಿಯಿಂದ ವಿದ್ಯಾ ಬುದ್ಧಿ ಧನ ಸಂಪತ್ತು ಎಲ್ಲ ಬರಲಿ ಅಂತಂದರೆ ಅದು ಈ ಮಂತ್ರದ ಅನುವಾದ ಅಂತ ತಿಳಿಸ್ತಾರೆ ಸ್ವಸ್ತಿ ಶ್ರದ್ಧಾ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರೀಯಂ ಫಲಂ ಆಯುಷ್ಯಂ ತೇಜಾ ಆರೋಗ್ಯಂ ದೇಹಿ ಮೇ ಹವ್ಯವಾಹನ ಧನ ಮಿಚ್ಛೆ ತುತಾಶನ ಹೀಗೆ ಧನಕನಕ ಅನ್ನೋ ಮನುಷಿ ಸಂಪತ್ತು ತತ್ವಜ್ಞಾನ ಅನ್ನೋ ದೈವೀ ಸಂಪತ್ತು ಕೂಡ ಅಗ್ನಿ ಅಗ್ನಂತರ್ಗತ ಹರಿಣಿಪತಿ ಪರಶುರಾಮನಿಂದ ಪ್ರಾಪ್ತಿ ಅಂತ ತಿಳಿಸ್ತಾರೆ